ಸಹನಾತು ಸಹನೌಭುನಕ್ತು ಸಹ ವೀರ್ಯಂಕರವಹೈ ತೇಜಸ್ವಿನವಧೀತಮಸ್ತು ಮಾಷಾವಹೈ ಓ ಶಾಂತಿ ಶಾಂತಿಶಾಂತಿ ಹರಿ ಓದೇಹ ತದ್ರ ಯದಮುತ್ರ ತದನ್ವಿಹ ಮೃತ್ಯೋಸ್ಸಮೃತ್ಯುಮಾಪ್ನೋತಿ ಯ ಇಹ ನಾನೇ ಪಶ್ಯತಿ ನಾಲ್ಕನೇವಲ್ಲಿ ಹತ್ತನೇ ಮಂತ್ರ ಜೀವಬ್ರಹ್ಮ ಇವೆರಡೂ ಒಂದೇ ಎನ್ನುವ ಒಂದು ತತ್ವ ಪ್ರಧಾನವಾಗಿ ಉಪನಿಷತ್ತುಗಳ ಸಾರರೂಪವಾಗಿದೆ ಎಲ್ಲ ವೇದಾಂತದ ವಿವಿಧ ವಿಚಾರಗಳು ಬಂದು ತಲಪುವ ಒಂದು ಕೇಂದ್ರ ಕೂಡ ಇದುವೆ ಅಂತ ಹೇಳಬೇಕು ಒಂದು ವೇಳೆ ಜೀವ ಮತ್ತು ಬ್ರಹ್ಮ ಇವೆರಡರ ಐಕ್ಯ ಅಥವಾ ಇದು ಎರಡೂ ಒಂದೇ ಎನ್ನುವಂಥ ತತ್ವ ವೇದಾಂತದಲ್ಲಿ ಇಲ್ಲದೇ ಹೋಗುತ್ತಿದ್ದರೆ ನಾವು ನಮ್ಮ ಈಗಿನ ಅವಸ್ಥೆಯನ್ನು ಯಾವ ರೀತಿಯಲ್ಲಿ ಭಾವಿಸಬೇಕಾಗುತ್ತೆ ಪ್ರಧಾನವಾಗಿ ಮೂರು ತತ್ವಗಳಲ್ಲಿ ಜೀವ ಮತ್ತು ಬ್ರಹ್ಮ ಇವೆರಡರ ಸಂಬಂಧವನ್ನು ಕುರಿತು ವಿಶೇಷವಾಗಿ ಚರ್ಚಿಸಲಾಗುತ್ತದೆ ನಮ್ಮೆಲ್ಲರ ಅಂತರಂಗದಲ್ಲಿರುವ ಚೈತನ್ಯವನ್ನು ನಾವು ಜೀವಾತ್ಮ ಅಂತ ಕರೀತೇವೆ ಕೇವಲ ಮನುಷ್ಯರಷ್ಟೇ ಅಲ್ಲ ಎಷ್ಟೆಷ್ಟು ಜೀವಿಗಳಿವೆಯೋ ಆ ಎಲ್ಲ ಜೀವಿಗಳ ಅಂತರಂಗದಲ್ಲಿ ಇದ್ದುಕೊಂಡು ಅಂತರಾತ್ಮನಾಗಿ ಇದ್ದುಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಶಕ್ತಿ ವೈಯಕ್ತಿಕವಾದಂಥ ಒಂದು ಅಸ್ತಿತ್ವ ಈ ಎಲ್ಲ ಜೀವಿಗಳಿಗೆ ಇದೆ ಸ್ವತಂತ್ರನಾಗಿ ಉಳಿದ ಜೀವಿಗಳಿಗಿಂತ ಭಿನ್ನವಾಗಿ ನಡೆದಾಡುವ ಚಿಂತಿಸುವ ಕಾರ್ಯಪ್ರವರ್ತನಾಗುವ ಕೆಲಸವನ್ನು ಇವೆಲ್ಲ ಮಾಡ್ತವೆ ಹೀಗೆ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದರೂ ಕೂಡ ಇಡೀ ಪ್ರಪಂಚದ ನಿಯಾಮಕ ಶಕ್ತಿಯಾದ ಪರಮಾತ್ಮನ ಜೊತೆಗೆ ಈ ಜೀವಾತ್ಮನಿಗೆ ಸಂಬಂಧ ಇದೆ ಅದು ಯಾವ ರೀತಿಯ ಸಂಬಂಧ ಇದರಲ್ಲಿ ಈ ತತ್ವಗಳಲ್ಲಿ ವ್ಯತ್ಯಾಸ ಕಂಡುಬರ್ತದೆ ಅದ್ವೈತ ವೇದಾಂತದಲ್ಲಿ ಅಂತಿಮವಾಗಿ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳಲಾಗ್ತದೆ ಅಂತಿಮವಾಗಿ ಯಾಕೆ ಹೇಳಲಾಗ್ತದೆ ಅಂತಂದರೆ ನಿಜವಾಗಿ ಅಥವಾ ಅಲ್ಟಿಮೇಟ್ಲಿ ಅಂತ ಹೇಳ್ತೇವಲ್ಲ ಪ್ರಧಾನವಾಗಿ ಎರಡೂ ಒಂದೇ ಅದರಲ್ಲಿ ವ್ಯತ್ಯಾಸ ಇಲ್ಲ ಜೀವೋ ಬ್ರಹ್ಮೈವ ಅನಾಪರಹ ಅಂತ ಒಂದು ಶ್ಲೋಕದ ಮೂಲಕ ಇದನ್ನು ಗುರುತಿಸಲಾಗ್ತದೆ ಜಗತ್ತನ್ನು ಅಥವಾ ಕಣ್ಣಿಗೆ ಕಾಣಿಸ್ತಾ ಈ ವಿಶಾಲವಾದ ಪ್ರಪಂಚದ ನಾನಾ ಬಗೆಯ ವ್ಯಾಪಾರಗಳು ಇವೆಲ್ಲ ಈ ಜೀವ ಮತ್ತು ಬ್ರಹ್ಮ ಇದು ಎರಡೂ ಒಂದೇ ಎನ್ನುವಂಥ ಸತ್ಯವನ್ನು ಮರೆಮಾಚಿವೆ ನಾನಾ ಕಾರಣಗಳಿಂದ ಉಪಾಧಿಗಳಿಂದ ಉಪಾಧಿ ಅಂತಂದರೆ ಸತ್ಯ ಸ್ವರೂಪದ ದರ್ಶನ ಆಗುವುದಕ್ಕೆ ಯಾವುದು ತಡೆ ಒಡ್ಡುತ್ತದೋ ಅದೇ ಉಪಾಧಿ ಪ್ರಧಾನವಾಗಿ ಅಜ್ಞಾನ ಅವಿದ್ಯೆ ಅಂತ ಕರೆಯಲ್ಪಡ್ತದೆ ಇದು ಒಂದೊಂದು ಜೀವಿಯ ದೀರ್ಘಕಾಲದ ಸಂಸ್ಕಾರಗಳ ಕಾರಣದಿಂದ ಈ ಪ್ರಪಂಚ ಈಗ ಹೇಗಿದೆಯೋ ಅಥವಾ ಯಾವ ರೀತಿಯಲ್ಲಿ ಕಾಣಿಸ್ತಾ ಹಾಗೆ ಕಾಣಿಸುವುದಕ್ಕೆ ಕಾರಣವಾಗಿದೆ ಪ್ರಪಂಚ ಈ ರೀತಿ ಕಾಣಿಸುವುದರಿಂದಲೇ ತನ್ನ ಒಳಗಿರುವಂಥ ಚೈತನ್ಯ ಅದು ಪರಮಾತ್ಮನೇ ಆಗಿದೆ ಎನ್ನುವಂಥ ಸತ್ಯವನ್ನು ಕಾಣದ ಹಾಗೆ ಮಾಡಿದೆ ಮರೆಮಾಚಿದೆ ಇದೇ ಅವಿದ್ಯೆ ಎನ್ನುವುದಾಗಿ ಅದ್ವೈತ ತತ್ವದಲ್ಲಿ ವಿವರಿಸಲಾಗುತ್ತದೆ ಯಾವಾಗ ಈ ಅಜ್ಞಾನ ಎನ್ನುವುದು ತೊಲಗಿ ಹೋಗುತ್ತದೆ ಧ್ಯಾನ ಯೋಗ ಸಮಾಧಿ ಮೊದಲಾದಂಥ ನಾನಾ ಪ್ರಯತ್ನಗಳ ಮೂಲಕವೋ ಭಗವತ್ಕೃೆಯ ಮೂಲಕವೋ ಮನುಷ್ಯನಿಗೆ ಈ ಅಜ್ಞಾನ ಎನ್ನುವುದು ಸಂಪೂರ್ಣವಾಗಿ ತೊಲಗಿಹೋದಾಗ ತನ್ನಲ್ಲಿರುವ ಈ ಜೀವಾತ್ಮವೇ ಪರಮಾತ್ಮ ಅದರಲ್ಲಿ ವ್ಯತ್ಯಾಸ ಇಲ್ಲ ನಾನಾ ಬಗೆಯ ಈ ಪ್ರಪಂಚ ಕಾಣಿಸಿದ್ದಾಗಲಿ ತಾನು ಎನ್ನುವಂಥ ಒಂದು ಪ್ರತ್ಯೇಕತೆಯ ಭಾವನೆ ಬಂದದ್ದಾಗಲಿ ಇದೆಲ್ಲವೂ ಈ ಅಜ್ಞಾನದ ಕಾರಣದಿಂದ ಅಜ್ಞಾನ ತೊಲಗಿದ ಕೂಡಲೇ ಆತ್ಮನು ಸ್ವಯಂ ಪ್ರಕಾಶನಾಗ್ತಾನೆ ತನ್ನದಂದು ತಾನೆಯಾಗಿಯೇ ವ್ಯಕ್ತನಾಗ್ತಾನೆ ಇದು ಅದ್ವೈತ ವೇದಾಂತದಲ್ಲಿ ಹೇಳುವ ಏಕತೆ ಐಕ್ಯ ಇನ್ನು ವಿಶಿಷ್ಟಾದ್ವೈತ ದರ್ಶನದಲ್ಲಿ ಶ್ರೀರಾಮಾನುಜರು ಪ್ರತಿಪಾದಿಸಿದಂಥ ತತ್ವದಲ್ಲಿ ಸ್ವಲ್ಪ ಭಿನ್ನವಾದ ಆಲೋಚನೆ ಬರ್ತದೆ ಜೀವಾತ್ಮ ಮತ್ತು ಪರಮಾತ್ಮ ಎನ್ನುವುದು ಅಂತಿಮವಾಗಿ ಒಂದೇ ಅದರಲ್ಲಿ ವ್ಯತ್ಯಾಸ ಇಲ್ಲ ಆದರೆ ಅವು ಎರಡೂ ಒಂದೇ ರೀತಿಯಲ್ಲ ಒಂದು ಅದ್ಭುತವಾದ ತತ್ವವನ್ನು ಇದಕ್ಕೆ ಹಿನ್ನೆಲೆಯಾಗಿ ಕೊಡ್ತಾರೆ ಒಂದು ದೊಡ್ಡ ಯಂತ್ರ ಇದೆ ಆ ಯಂತ್ರದಲ್ಲಿ ನಾನಾ ಭಾಗಗಳಿವೆ ಅವು ಎಲ್ಲವೂ ಸರಿಯಾಗಿ ಸಮರ್ಪಕವಾಗಿ ಹೊಂದಿಕೊಂಡಿದ್ದರೆ ಯಂತ್ರ ಕೆಲಸ ಮಾಡ್ತದೆ ಒಂದೇ ಒಂದು ಅದರ ಭಾಗ ಕಿತ್ತು ಹೋದರೂ ಕೂಡ ಯಂತ್ರ ಪರಿಪೂರ್ಣ ಅಲ್ಲ ಅದೇ ರೀತಿಯಲ್ಲಿ ನಮ್ಮ ದೇಹ ಕೂಡ ನಾನಾ ಬಗೆಯ ಅಂಗಗಳಿಂದ ಸೇರಿಕೊಂಡಿವೆ ಕೈಯೋ ಕಾಲೋ ಕಿವಿಯೋ ಕಣ್ಣೋ ಮೂಗೋ ಒಂದು ಕತ್ತರಿಸಿ ಅಥವಾ ಕೆಲಸ ಈ ದೇಹ ಪೂರ್ಣವಾಗುವುದಿಲ್ಲ ಅಂಗ ವಿಕಲರಾಗ್ತೇವೆ ಆದರೆ ಇವೆಲ್ಲ ಕೂಡ್ಕೊಂಡಿದ್ದಾಗ ಈ ದೇಹ ಪೂರ್ಣವಾಗಿರ್ತದೆ ಅದರಲ್ಲಿ ಒಂದೊಂದೇ ಅಂಗವನ್ನು ಪ್ರತ್ಯೇಕಿಸಿ ತೆಗೆದರೆ ಅದು ಕೇವಲ ಅಂಗ ಆಗಿರ್ತದೆ ಎಲ್ಲ ಸೇರಿಕೊಂಡಾಗ ಪೂರ್ಣ ಪ್ರತ್ಯೇಕಗೊಂಡಾಗ ಅದು ಅಂಶ ಇದೇ ರೀತಿಯಲ್ಲಿ ಎಲ್ಲ ಜೀವಿಗಳ ಒಟ್ಟು ಸೇರಿದಂಥ ಸ್ವರೂಪವೇ ಪರಮಾತ್ಮನದ್ದು ಎಲ್ಲ ಜೀವಿಗಳು ಪರಮಾತ್ಮನ ಅಂಶ ಅವನ ಭಾಗ ಹೇಗೆ ವಸ್ತು ಒಂದು ನಾನಾ ಬಗೆಯ ಅಂಗಗಳಿಂದ ಸೇರಿಕೊಂಡು ಒಂದಾಗಿರುತ್ತದೋ ಯಾವ ರೀತಿಯಲ್ಲಿ ದೇಹ ಎನ್ನುವುದು ಹಲವು ಭಾಗಗಳನ್ನು ಸೇರಿಸಿಕೊಂಡು ಕೆಲಸ ಮಾಡ್ತದೋ ಅದೇ ರೀತಿಯಲ್ಲಿ ಪರಮಾತ್ಮ ಅನೇಕಾನೇಕ ಜೀವಾತ್ಮಗಳ ಜೊತೆಗೆ ಸೇರಿಕೊಂಡು ಜಗತ್ತು ನಡೆಯುತ್ತದೆ ಜೀವಾತ್ಮಗಳು ಪರಮಾತ್ಮನ ಅಂಶ ಯಾವಾಗಲೂ ಪರಮಾತ್ಮನನ್ನೇ ಅವಲಂಬಿಸಿ ಇರತಕ್ಕದ್ದು ಸ್ವತಂತ್ರವಾದ ಅಸ್ತಿತ್ವ ಜೀವಾತ್ಮಕ್ಕೆ ಇಲ್ಲ ಆದರೆ ಅದ್ವೈತ ಹೇಳುವ ಹಾಗೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವುದು ಸಾಧ್ಯ ಇಲ್ಲ ಪರಮಾತ್ಮನಲ್ಲೇ ಇರ್ತದೆ ಪರಮಾತ್ಮನ ಭಾಗವಾಗಿಯೇ ಇರ್ತದೆ ಆದರೆ ಅಂಶ ಯಾವಾಗಲೂ ಅಂಶ ಅದು ಪೂರ್ಣವಾಗುವುದಿಲ್ಲ ಇದು ವಿಶಿಷ್ಟಾದ್ವೈತ ಹೇಳುವ ತತ್ವ ಇಲ್ಲಿ ಕೂಡ ಸಂಬಂಧ ಇದೆ ಜೀವಾತ್ಮಕ್ಕೂ ಪರಮಾತ್ಮನಿಗೂ ಸಂಬಂಧ ಇದೆ ಇನ್ನು ದ್ವೈತ ಸಿದ್ಧಾಂತದಲ್ಲಿ ಸಮಸ್ತ ವಿಶ್ವದಲ್ಲಿ ಕಂಡುಬರುವ ಈ ಭನ್ ಭಿನ್ನತೆಯ ಹಿಂದಿರುವ ತತ್ವವನ್ನು ಪ್ರಧಾನವಾಗಿ ಹಿಡಿದು ಅವ್ರು ಹೇಳ್ತಾರೆ ವಾಸ್ತವವಾಗಿ ನೋಡೋದಕ್ಕೆ ಹೋದರೆ ಎಲ್ಲೆಲ್ಲೂ ನಿಮಗೆ ಭಿನ್ನ ಭಿನ್ನವಾಗಿ ಕಾಣಿಸ್ತದೆ ಜೀವಾತ್ಮ ಮತ್ತು ಪರಮಾತ್ಮನ ವಿಚಾರಕ್ಕೆ ಬಂದರೂ ಕೂಡ ಹಾಗೇನೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಜೀವಿಗಳಿವೆಯೋ ಎಷ್ಟೆಷ್ಟು ಬಗೆಯಲ್ಲಿ ಮನುಷ್ಯರಿದ್ದಾರೋ ಅವರ ಎಲ್ಲರ ಅಂತರಂಗದಲ್ಲಿ ಇರುವ ಆತ್ಮ ಇದೆಯಲ್ಲ ಅವು ಒಂದಕ್ಕೊಂದಕ್ಕೊಂದು ಭಿನ್ನವೇ ಅದು ಪರಮಾತ್ಮನ ಮುಖಾಂತರವೇ ಪ್ರತಿಯೊಂದು ನಡೀತದೆ ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಾದರೂ ಕೂಡ ಅದರ ಹಿಂದೆ ಪರಮಾತ್ಮನ ಶಕ್ತಿ ಕೆಲಸ ಮಾಡಬೇಕು ಜೀವಾತ್ಮ ಯಾವತ್ತೂ ಪರಮಾತ್ಮನಾಗುವುದಕ್ಕೆ ಸಾಧ್ಯ ಇಲ್ಲ ಆದರೆ ಅವನನ್ನು ಆಶ್ರಯಿಸಿಕೊಂಡು ಅವನ ಕೃಪೆಯಿಂದ ಅವನ ಚೈತನ್ಯದಿಂದ ಜೀವಾತ್ಮ ತನ್ನ ಕೆಲಸಗಳನ್ನೆಲ್ಲ ಮಾಡ್ತಾನೆ ಅವನಿಗೆ ಸಂಪೂರ್ಣ ಸ್ವತಂತ್ರವಾದ ಅಸ್ತಿತ್ವ ಪರಮಾತ್ಮನ ಶಕ್ತಿ ಅವನ ಮುಖಾಂತರ ಕೆಲಸ ಮಾಡ್ತದೆ ಆದ್ದರಿಂದ ಪರಮಾತ್ಮನ ಕೃಪೆಗಾಗಿ ಪ್ರಾರ್ಥಿಸಬೇಕು ಇದು ದ್ವೈತ ಮತದ ಪ್ರಧಾನವಾದಂಥ ತತ್ವ ಈ ಭಿನ್ನತೆಗಳು ಮೂರು ದರ್ಶನಗಳಲ್ಲೂ ಕೂಡ ಬೇರೆ ಬೇರೆ ಆಗಿದ್ದರೂ ಕೂಡ ಪರಮಾತ್ಮ ಮತ್ತು ಜೀವಾತ್ಮ ಇದು ಎರಡನ್ನೂ ಕೂಡ ಎಲ್ಲರೂ ಒಪ್ಪಿಕೊಳ್ತಾರೆ ಉಪನಿಷತ್ತುಗಳಿಗೆ ನೀವು ಬಂದರೆ ಇಲ್ಲಿ ಈ ಮೂರು ಬಗೆಯ ತತ್ವಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಥಾನ ಇದೆ ಒಂದು ರೀತಿಯಲ್ಲಿ ಈ ತತ್ವಗಳೆಲ್ಲ ಉಪನಿಷತ್ತುಗಳಿಂದಲೇ ಹುಟ್ಟಿದ್ದು ಅಂತ ಹೇಳಬಹುದಾಗ್ತದೆ ಉಪನಿಷತ್ತುಗಳಲ್ಲಿ ಆಧಾರವನ್ನು ಕಂಡುಕೊಳ್ತಾರೆ ಮಧ್ವಾಚಾರ್ಯರಾಗಲಿ ರಾಮಾನುಜರಾಗಲಿ ಶಂಕರಾಚಾರ್ಯರಾಗಲಿ ತಮ್ಮ ತತ್ವಕ್ಕೆ ಆಧಾರ ಏನು ಅಂತ ಅಂದರೆ ಉಪನಿಷತ್ತುಗಳಲ್ಲಿ ಈ ರೀತಿಯಾಗಿ ಬಂದಿದೆ ವೇದಾಂತದಲ್ಲಿ ಪ್ರಧಾನವಾಗಿ ವೇದಾಂತದ ಮೂರು ಪ್ರಸ್ಥಾನಗಳಲ್ಲಿ ಒಂದಾದ ಉಪನಿಷತ್ತುಗಳಲ್ಲಿ ಇದನ್ನು ಹೇಳಿದೆ ಆದ್ದರಿಂದ ಶ್ರುತಿಯ ವಾಕ್ಯವೇ ಪ್ರಮಾಣ ಅಂತ ಸಾಧಿಸ್ತಾರೆ ಪ್ರತಿಪಾದನೆಯ ಸಂಬಂಧದಲ್ಲಿ ಅನೇಕ ಚರ್ಚೆಗಳು ವಾದಗಳು ತರ್ಕಗಳೆಲ್ಲ ಬರ್ತವೆ ಹೆಚ್ಚು ವಿಸ್ತಾರವಾಗಿ ಅದನ್ನೆಲ್ಲ ನಾವು ವಿವರಿಸುವುದಕ್ಕೆ ಹೋದರೆ ವೇದಾಂತದ ಪ್ರಧಾನ ಭಾಗವನ್ನೇ ಮರೆತುವಲ್ಲೆಲ್ಲೂ ಹೋಗುವ ಹಾಗೆ ಅನಿಸ್ತದೆ ತಾರ್ಕಿಕವಾದಂಥ ಅಥವಾ ಲಾಜಿಕ್ ಆದಂಥ ಒಂದು ರೀತಿಯ ನಿರೂಪಣೆ ವಿವರಣೆ ಅದೆಲ್ಲವೂ ಕೂಡ ಅತ್ಯಂತ ಉನ್ನತ ದರ್ಜೆಯ ಬೌದ್ಧಿಕ ಕ್ರಿಯೆಗಳಾಗಿರ್ತವೆ ಆದರೆ ಆಧ್ಯಾತ್ಮಿಕ ಸಾಧನೆ ಮಾಡುವ ಒಬ್ಬ ಸಾಧಕನಿಗೆ ಈ ತತ್ವಗಳ ತಿರುಳು ಸಾಕಾಗ್ತದೆ ನಾವು ಸಾಮಾನ್ಯವಾಗಿ ತತ್ವಗಳ ವಿಚಾರ ಬಂದಾಗ ಇವುಗಳಲ್ಲಿರುವ ಭಿನ್ನತೆಯನ್ನೇ ಎತ್ತಿ ಹಿಡಿಯುತ್ತೇವೆ ಅದ್ವೈತ ಮತದಲ್ಲಿ ಏನು ಹೇಳಿದೆಯೋ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ವಿಶಿಷ್ಟಾದ್ವೈತದಲ್ಲಿ ಹೇಳ್ತಾರೆ ಇದೆಲ್ಲಕ್ಕೂ ಭಿನ್ನವಾಗಿ ದ್ವೈತದಲ್ಲಿ ಹೇಳ್ತಾರೆ ಹೀಗೆ ಇವರ ನಡುವೆ ಇರುವ ವೈಷಮ್ಯ ಜಗಳ ಭಿನ್ನತೆಯನ್ನೇ ನಾವು ಕಾಣ್ತೇವೆ ಹೊರತು ಈ ಮೂರು ತತ್ವಗಳಲ್ಲಿರುವ ಸಮಾನ ಅಂಶಗಳನ್ನು ಗಮನಿಸುವುದಿಲ್ಲ ಒಬ್ಬರು ಹೇಳುವ ತತ್ವವನ್ನು ಇನ್ನೊಂದು ರೀತಿಯಲ್ಲಿಂದೊಬ್ಬರು ಹೇಳ್ತಾರೆ ಅಲ್ಲಿ ಬರುವ ಸಂಗತಿಯನ್ನೇ ಇವರು ಹೇಳ್ತಾರೆ ಮೂರಕ್ಕೂ ಸಮಾನವಾದ ಅಂಶಗಳು ಕೂಡ ಇವೆ ಒಟ್ಟಿನಲ್ಲಿ ಇದು ಮೂರು ಸೇರಿ ವೇದಾಂತ ಈ ರೀತಿ ನಾವು ಸಮನ್ವಯವನ್ನು ಕಂಡುಕೊಂಡ್ರೇ ನಿಜವಾದ ವೇದಾಂತದ ಅರ್ಥ ನಮಗೆ ಅರಿವಿಗೆ ಬರುತ್ತದೆ ಸ್ವಾಮಿ ವಿವೇಕಾನಂದರು ಒಂದು ಭಾಷಣದಲ್ಲಿ ಇದನ್ನು ವಿಸ್ತಾರವಾಗಿ ವಿವರಿಸ್ತಾ ಹೇಳ್ತಾರೆ ತತ್ವಗಳಲ್ಲಿ ಭಿನ್ನತೆ ಇದ್ದರೂ ಕೂಡ ಅದರ ಸಾರ ಒಂದೇ ದರ್ಶನಗಳಲ್ಲಿ ಅನೇಕ ಬಗೆಯ ಭಿನ್ನತೆಗಳು ಕಂಡು ಆಚರಣೆಗಳ ಮೂಲಕ ಆಯಾಯ ಮತಗಳಲ್ಲಿ ಒಂದೊಂದು ಬಗೆಯ ಸಂಪ್ರದಾಯ ಕಂಡು ಇವುಗಳೆಲ್ಲದರ ತಿರುಳಲ್ಲಿ ಒಂದೇ ಒಂದು ಗುರಿ ಇದೆ ಭಗವಂತನನ್ನು ಕಾಣಬೇಕು ಭಗವಂತನನ್ನು ಸೇರಬೇಕು ಜೀವಾತ್ಮ ಮತ್ತು ಪರಮಾತ್ಮ ಈ ಎರಡರ ಅಸ್ತಿತ್ವವನ್ನು ಮೂರೂ ತತ್ವಗಳು ಒಪ್ಪಿಕೊಳ್ಳುತ್ತವೆ ಪ್ರತಿಯೊಂದು ಜೀವಿಯ ಅಂತರಂಗದಲ್ಲಿ ಪರಮಾತ್ಮನಿದ್ದಾನೆ ಎನ್ನುವುದರಲ್ಲಿ ಯಾರಿಗೂ ಸಂದೇಹ ಇಲ್ಲ ಭಗವಂತನ ಕೃಪೆಯಿಂದ ಅಥವಾ ಸ್ವತಃ ತನ್ನ ಪ್ರಯತ್ನದಿಂದ ಆ ಭಗವಂತನ ಕೃಪೆಯನ್ನು ಪಡ್ಕೋಬಹುದು ಅವನ ಬಳಿಗೆ ಹೋಗಬಹುದು ಅದರಿಂದ ಮನುಷ್ಯನ ಉದ್ಧಾರ ಆಗುತ್ತದೆ ಸತ್ಯವನ್ನು ಕಂಡುಕೊಳ್ಳಬಹುದು ಇದನ್ನೆಲ್ಲರೂ ಕೂಡ ಒಪ್ಪುತ್ತಾರೆ ಇಲ್ಲಿ ಕಂಡುಬರುವ ಈ ಮಂತ್ರದ ವಿಚಾರ ಯದೇ ವೇಹ ಇಲ್ಲಿ ಯಾವುದಿದೆಯೋ ಅಲ್ಲಿ ಅದೇ ಇದೆ ಯತ್ ಇಹ ಈ ಪ್ರಪಂಚದಲ್ಲಿ ನಾವು ಏನೇನನ್ನು ಕಾಣ್ತೇವೋ ತದ್ ಅಮುತ್ರ ಅದನ್ನೇ ನಾವು ಅಲ್ಲಿ ಕಾಣ್ತೇವೆ ಯದ್ ಅಮುತ್ರ ಅಲ್ಲಿ ಯಾವುದಿದೆ ಅಮೂತ್ರ ಅಂದರೆ ಅಲ್ಲಿ ಅಲ್ಲಿ ಯಾವುದಿದೆಯೋ ಅದನ್ನು ನಾವು ಇಲ್ಲಿ ಕಾಣಬಹುದು ಇಲ್ಲಿ ಕಾಣ್ತೀವಿ ಈ ಭಿನ್ನತೆ ಎನ್ನುವುದು ಹೊರನೋಟಕ್ಕೆ ಅಂದರೆ ಇಹಲೋಕ ಪರಲೋಕ ಇತ್ಯಾದಿಗಳು ನಮಗೆ ಭಿನ್ನತೆ ಯಾವ ಯಾವಾಗ ಕಂಡು ಬರ್ತಾವೋ ಆಗ ಜ್ಞಾನ ಆಗಲಿಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಅದ್ವೈತ ಹೇಳಿದಾಗಾಯಿತು ಭಿನ್ನತೆಯನ್ನು ಎಲ್ಲಿ ತನಕ ನಾವು ಕಾಣ್ತೇವೋ ಅಲ್ಲಿ ತನಕ ನಮಗೆ ಏಕತೆ ಕಾಣುವುದಕ್ಕೆ ಸಾಧ್ಯ ಇಲ್ಲ ಏಕತೆ ಕಂಡು ಕೂಡಲೇ ಭಿನ್ನತೆ ಹೊರಟು ಹೋಗ್ತದೆ ಮೃತ್ಯೋಸ್ಸಮೃತ್ಯುಮಾಪ್ನೋತಿ ಯ ಇಹ ನಾನಾ ಇವ ಪಶ್ಯತಿ ಅನೇಕತೆಗಳನ್ನು ಎಲ್ಲಿಯ ತನಕ ನಾವು ನೋಡ್ತೇವೋ ಅಲ್ಲಿ ತನಕ ಮೃತ್ಯುವಿನಿಂದ ಮೃತ್ಯುವಿಗೆ ನಾವು ಹೋಗುತ್ತೇವೆ ಅಂದರೆ ಜನನ ಮರಣಗಳಿಂದ ಕೂಡಿದ ನಿರಂತರ ಈ ಪ್ರಪಂಚದ ಪ್ರವಾಹದಲ್ಲಿ ನಾವು ತೇಲಿ ಹೋಗ್ತೀವಿ ಅದನ್ನು ದಾಟಿ ಹೋಗ ಏಕತೆ ಮಾತ್ರವೇ ಕಾಣುತ್ತದೆ ಈ ಅರ್ಥದಿಂದ ನೋಡುವಾಗ ನಮಗೆ ಇಲ್ಲಿ ಅದ್ವೈತ ತತ್ವ ಕಾಣಿಸ್ತದೆ ಇಹ ಮತ್ತು ಅಮೂತ್ರ ಅಂತ ಹೇಳುವ ಆ ಇನ್ನೊಂದು ಲೋಕದ ವಿಚಾರ ಅಥವಾ ದೈವಿಕವಾದ ಪರಮಾತ್ಮನಿಗೆ ಸಂಬಂಧಪಟ್ಟ ಅಸ್ತಿತ್ವ ಅಂತ ಹೇಳುವಾಗ ಎರಡು ಹೇಳಿದಾಗಾಯ್ತಲ್ಲ ಅಲ್ಲಿ ದ್ವೈತ ಮತ ಕೂಡ ಹೇಳಿದ ಹಾಗೆ ಕಂಡುಬರುತ್ತದೆ ಇದು ಎರಡು ಇದ್ದರೂ ಕೂಡ ಆ ಭಗವಂತನನ್ನು ನಾವು ಕಾಣಲೇಬೇಕಲ್ಲ ನಾನಾ ಬಗೆಯ ಪ್ರಪಂಚವನ್ನು ಮಾತ್ರ ನೋಡಿ ನಾವು ಇದು ಬಿಟ್ರೆ ನಾವು ಹೀಗೆ ಇರ್ತೀವಿ ಇದರ ಆಚೆಗಿರುವ ಅಸತ್ಯವನ್ನು ಕಂಡುಕೊಳ್ಳೇಬೇಕಲ್ಲ ಅಲ್ಲಿ ಈ ಎರಡರ ನಡುವಿನ ಕೊಂಡಿ ಹೇಳಿದ ಹಾಗಾಯಿತು ಅದು ಬಂದದ್ದೇ ವಿಶಿಷ್ಟ ದ್ವೈತ ಸರಳವಾಗಿ ಅಷ್ಟೇ ಹೇಳೋದು ಎರಡು ಅಂತಂದರೆ ದ್ವೈತ ಒಂದು ಅಂತಂದರೆ ಅದ್ವೈತ ಇದೆರಡರ ಮಧ್ಯೆ ಇರುವುದು ವಿಶಿಷ್ಟ ದ್ವೈತ ಸರಳವಾಗಿ ನಾವು ಹೇಳ್ತೇವೆ ತಾತ್ವಿಕವಾಗಿ ನನ್ನಾ ಬಗೆಯ ವಿಚಾರ ಚಿಂತನೆಗಳ ಮೂಲಕ ಅಂತಿಮವಾಗಿ ಬಂದು ತಲುಪುವಂಥ ಒಂದು ತತ್ವ ಅಂತಂದರೆ ಪರಮಾತ್ಮನ ಅಸ್ತಿತ್ವ ಎನ್ನುವುದು ಇದೆ ಸ್ವಪ್ರ ಪ್ರಯತ್ನದಿಂದ ಕೃಪೆಯಿಂದ ಅದರ ಕಡೆಗೆ ಆ ಸತ್ಯದ ಕಡೆಗೆ ನಾವು ಸಾಗಬೇಕು ಇದರಲ್ಲಿ ಯಾವುದೇ ವಿವಾದ ಇಲ್ಲ ಅದನ್ನು ಕಾಣದೇ ಹೋದರೆ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಮೃತ್ಯುವಿನಿಂದ ಮೃತ್ಯಿಗೆ ನಾವು ಹೋಗ್ತಾ ಇರ್ತೇವೆ ಅಜ್ಞಾನ ಮತ್ತು ಜ್ಞಾನ ಈ ಎರಡು ಮಾರ್ಗಗಳಿವೆಯಲ್ಲ ಅವು ಪ್ರತ್ಯೇಕವಾದದ್ದು ಆರಂಭದಲ್ಲೇ ಬಂದಿತ್ತು ಎರಡನೇ ವಲಯಲ್ಲಿ ಇದನ್ನೇ ಹೇಳ್ತೇವೆ ಈ ಕಠೋಪನಿಷತ್ತು ಇದನ್ನೇ ಹೇಳುತ್ತೆ ಒಂದು ಮಾರ್ಗ ಜ್ಞಾನದ ಕಡೆಗೆ ಹೋಗುತ್ತೆ ಇನ್ನೊಂದು ಕಡೆಗೆ ಇನ್ನೊಂದು ಮಾರ್ಗ ಸಂಸಾರದ ಕಡೆಗೆ ಹೋಗುತ್ತದೆ ಯಾರು ವಿವೇಕಿಯೋ ಯಾರು ಬುದ್ಧಿವಂತನೋ ಸತ್ಯದ ಕಡೆಗೆ ಇರುವ ಮಾರ್ಗವನ್ನು ಹಿಡಿಯುತ್ತಾನೆ ಸಂಸಾರವನ್ನು ಅಥವಾ ಪ್ರಪಂಚದ ಈ ಜನನ ಮರಣಗಳಿಂದ ಕೂಡಿದ ಪ್ರಪಂಚದ ಸಂಸಾರದಲ್ಲಿ ಮುಳುಗಿರತಕ್ಕಂಥವನು ಅಜ್ಞಾನವನ್ನೇ ಅವಲಂಬಿಸ್ತಾನೆ ಈ ಮಾರ್ಗವನ್ನು ಹಿಡಿಯುತ್ತಾನೆ ಶ್ರೀಶಂಕರರ ಭಾಷ್ಯದಲ್ಲಿ ಈ ಯದೇವೇಹ ಯದಮುತ್ರ ಎನ್ನುವ ಎರಡು ಸಂಗತಿಗಳನ್ನು ಹೀಗೆ ವಿವರಿಸ್ತಾರೆ ಯದೇವ ಇಹ ಕಾರ್ಯಕರಣ ಉಪಾಧಿ ಸಮನ್ವಿ ಸಂಸಾರಧರ್ಮವತ್ ಅವಭಾಮಾನ ಅವಿಕಿ ತದೇವ ಸ್ವತ್ಮಸ್ಥಂ ಅಮೂತ್ರ ನಿತ್ಯವಿಜ್ಞಾನಘನಸ್ವಭಾವ ಸರ್ವ ಸಂಸಾರ ಧರ್ಮ ವರ್ಜಿತಂ ಬ್ರಹ್ಮ ಯಾವುದು ಇಲ್ಲಿ ಕಾರ್ಯಕರಣ ನಿಮಿತ್ತ ಇವುಗಳಿಂದ ಸೇರಿ ಸಂಸಾರ ಅಥವಾ ಜಗತ್ತು ಎನ್ನುವುದಾಗಿ ಅವಭಾಸಮಾನಂ ಕಾಣಿಸ್ತಾ ಇದೆಯೋ ಅವಿವೇಕಗಳಿಗೆ ಅಥವಾ ಯಾರಿಗೆ ಇನ್ನೂ ಕೂಡ ಈ ಪ್ರಪಂಚದ ಈ ಕಣ್ಣಿಗೆ ಕಾಣುವಂಥ ಜಗತ್ತನ್ನು ಮೀರಿ ಹೋಗುವುದಕ್ಕೆ ಸಾಧ್ಯ ಇಲ್ಲವೋ ಭೌತಿಕ ಪ್ರಪಂಚ ಒಂದೇ ಸತ್ಯ ನಾನೇನು ನೋಡ್ತೀನೋ ಅದೇ ಸತ್ಯ ಕಣ್ಣಿಗೆ ಕಂಡದನ್ನು ಮಾತ್ರ ನಾನು ನಂಬುತ್ತೀನಿ ಕಣ್ಣಿಗೆ ಕಾಣದ ಭಗವಂತನು ಇನ್ನೊಂದು ಅದನ್ನು ನಾನು ನಂಬೋದಿಲ್ಲ ಅಂತ ಸ್ಥಿರವಾಗಿ ಇರುವಂಥವರಿದ್ದಾರಲ್ಲ ಅಂಥವರಿಗೆ ಯಾವ ಯಾವುದು ಯಾವ ರೀತಿಯಲ್ಲಿ ಗೋಚರವಾಗ್ತದೆ ಕಾರ್ಯಕರಣ ಉಪಾಧಿ ಸಮನ್ವಿತಂ ಕ್ರಿಯೆ ಕಾರ್ಯ ಅಂತಂದರೆ ಒಂದು ಕೆಲಸದ ಮೂಲಕ ಆಗಿರುವಂಥದ್ದು ಪರಿಣಾಮ ಜಗತ್ತು ಸಂಪೂರ್ಣವಾಗಿ ಕ್ರಿಯೆಯಿಂದ ಕೂಡಿದೆ ವಿಶಾಲವಾದಂಥ ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಕೆಲಸಗಳು ನಡೀತಾ ಇವೆ ಎಷ್ಟೆಷ್ಟು ಜೀವಿಗಳು ಓಡಾಡ್ತಾ ಹೀಗೆ ನಿರಂತರ ನಡೀತಾ ಇರುವಂಥ ಆ ಜಗತ್ತಿನಲ್ಲಿ ಅನೇಕ ಕ್ರಿಯೆಗಳ ಮೂಲಕ ಅನೇಕ ಸಂಗತಿಗಳು ನಡೀತವೆ ಅವು ಪರಿಣಾಮದ ರೂಪದಲ್ಲಿ ಕಾರ್ಯದ ರೂಪದಲ್ಲಿ ಕಾಣಿಸ್ತವೆ ಕರಣ ಅಂತಂದರೆ ಇಂದ್ರಿಯ ಅಂತ ಅರ್ಥ ಇದೆ ಸಲಕರಣೆ ಅಂತ ಹೇಳ್ತೇವಲ್ಲ ಆ ಅರ್ಥವೂ ಇದೆ ಕಾರ್ಯವನ್ನು ಮಾಡುವುದಕ್ಕೆ ಯಾವುದು ಪ್ರೇರಕವಾಗಿದೆಯೋ ಯಾವುದು ಸಹಾಯಕವಾಗಿದೆಯೋ ಇದೆಲ್ಲವೂ ಕರಣವೇ ಹೀಗೆ ಒಂದು ರೀತಿಯಲ್ಲಿ ನನ್ನ ಜೀವಿಗಳು ಎಲ್ಲವೂ ಕರಣವೂ ಆಗಿರ್ತವೆ ಮುಖಾಂತರ ಈ ಜಗತ್ತು ನಡೆಯುತ್ತದೆ ಬರೇ ಜೀವಿಗಳು ಅಂತ ಅಂದರೆ ಮನುಷ್ಯರು ಪ್ರಾಣಿಗಳು ಅಂತ ಅಷ್ಟೇ ಅಲ್ಲ ಪ್ರತಿಯೊಂದು ವಸ್ತುವು ಕೂಡ ಚಲನೆಯನ್ನು ಮಾಡ್ತಾ ಇರಬೇಕಾದ್ರೆ ಅವೆಲ್ಲವೂ ಕೂಡ ಕಾರಣವಾಗ್ತವೆ ಹೀಗೆ ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಕಾರ್ಯನಿರ್ವಹಿಸಬೇಕಾದ್ರೆ ಒಂದು ಪ್ರೇರಣೆ ಇರಬೇಕು ಅದು ಕಾರಣ ಆ ಪ್ರೇರಣೆಯಿಂದ ಕೆಲಸ ಮಾಡುವಂಥ ವಸ್ತು ಅಥವಾ ಜೀವಿ ಇರಬೇಕು ಅದು ಕರಣ ಇದರಿಂದ ಉಂಟಾಗುವುದೇ ಕಾರ್ಯ ಕೆಲಸ ಆಗ್ತದೆ ಉಪಾಧಿ ಸಮನ್ವಿತಂ ಉಪಾಧಿ ಅಂತಂದರೆ ಎಲ್ಲರಿಗೂ ಇದ್ದಕ್ಕಿದ್ದಾಗಿ ಬ್ರಹ್ಮಜ್ಞಾನ ಆಗಿಬಿಟ್ರೆ ಜಗತ್ತು ನಿಂತು ಹೋಗ್ತದೆ ಯಾಕಂದರೆ ಸತ್ಯ ಸಾಕ್ಷಾತ್ಕಾರ ಆದ ಕೂಡಲೇ ಮತ್ತೆ ಜನನ ಇಲ್ಲ ಜನ್ಮ ಅಲ್ಲಿಗೆ ಮುನ್ ಮುಗಿದು ಹೋಯಿತು ಜೀವಿಗಳೆಲ್ಲ ಒಂದೇ ಸಲ ಸಾಕ್ಷಾತ್ಕಾರ ಹೊಂದಿಬಿಟ್ಟರೆ ಮತ್ತೆ ಹುಟ್ಟು ಎನ್ನುವುದೇ ಇಲ್ಲ ವಸ್ತುಗಳು ಕೂಡ ಹಾಗೇನೆ ಕಣ್ಣಿಗೆ ಕಾಣುವ ಅನೇಕ ವಸ್ತುಗಳೆಲ್ಲ ಇದ್ದಕ್ಕಿದ್ದ ಹಾಗೆ ವಿಕಾಸ ಹೊಂದಿ ಜೀವರೂಪವನ್ನು ಹೊಂದಿ ಸಾಕ್ಷಾತ್ಕಾರ ಹೊಂದಿಬಿಟ್ರೆ ಆಮೇಲೆ ಜಗತ್ತು ಇಲ್ಲ ಪ್ರಳಯ ಎಲ್ಲ ಸೃಷ್ಟಿಯಾದಾಗ ವಸ್ತುಗಳು ಜೀವಿಗಳು ಮನುಷ್ಯರು ಪ್ರಪಂಚ ಇದೆಲ್ಲವೂ ವ್ಯಕ್ತ ಆಗ್ತವೆ ಪ್ರಳಯದಲ್ಲಿ ಎಲ್ಲವೂ ಕೂಡ ಮತ್ತೆ ಬ್ರಹ್ಮನಲ್ಲಿ ಲೀನ ಆಗ್ತವಂತೆ ಹೀಗೆ ಪ್ರಳಯ ಅಂತಂದರೆ ಸಂಪೂರ್ಣ ಮತ್ತೆ ಮೊದಲನೇ ಸ್ಥಿತಿಗೆ ಭಗವಂತನಲ್ಲಿ ಒಂದಾಗುವುದು ಜಗತ್ತು ನಡೀಬೇಕಾದರೆ ಈ ಉಪಾಧಿ ಎನ್ನುವುದು ಸಾಕ್ಷಾತ್ಕಾರ ಎನ್ನುವುದು ಪ್ರತಿಯೊಂದು ಕಣ ಕಣಕ್ಕೂ ಜೀವಿಗಳಿಗೋ ವ್ಯಕ್ತಿಗಳಿಗೋ ಬಂದೇ ಬರ್ತವಂತೆ ಆದರೆ ಕಾಲ ಎನ್ನುವುದೇ ನಿರ್ಧಾರಕಾಂಶ ಯಾವಾಗ ಎಷ್ಟು ವರ್ಷಗಳ ನಂತರ ಎಷ್ಟು ಜನ್ಮಗಳ ನಂತರ ಯಾರಿಗೂ ಗೊತ್ತಿಲ್ಲ ಅಲ್ಲಿಯ ತನಕ ಉಪಾಧಿ ಇದ್ದೇ ಇರ್ತದೆ ಕೆಲಸ ಮಾಡುವುದಕ್ಕೆ ಅಥವಾ ಜಗತ್ತು ನಡೆಯುವುದಕ್ಕೆ ಕಾರಣಗಳು ಅಂದರೆ ಸಂಸ್ಕಾರ ರೂಪದಲ್ಲಿರುವಂಥ ನಾನಾ ಕರ್ಮ ಅದು ವ್ಯಕ್ತಿಯನ್ನು ಕೆಲಸ ಮಾಡೋದಕ್ಕೆ ಪ್ರೇರಿಸ್ತದೆ ಪ್ರೇರೇಪಿಸ್ತದೆ ಅದು ಕರ್ಮವಾಗಿ ವ್ಯಕ್ತವಾಗ್ತವೆ ವ್ಯಕ್ತಿಗಳು ಅದರಲ್ಲಿ ಭಾಗಿಗಳಾಗ್ತಾರೆ अदर जो उपाधि अज्ञान ब्रह्मज्ञान आगदे तड़ता शक्त यह उपाधि माये अंतू हेल्त अविध्य अंतू हेतर अब प्रपंच मुंत सेरकू संसार धर्मवत्वास मान इेक प्रपंच सगत का निजवा इला ಅವಭಾಸಮಾನಂ ಅಂತಂದರೆ ತೋರಿಕೆಯಾಗಿ ಗೋಚರವಾಗ್ತಾ ಇದೆ ಇದೆಯೋ ಎಂಬಂತೆ ಎಲ್ಲಿಯ ತನಕ ಅಜ್ಞಾನ ಇರ್ತದೋ ಅಲ್ಲಿಯ ಇದೆಲ್ಲ ಇರುವ ಹಾಗೆ ಕಾಣಿಸ್ತದೆ ಒಂದು ಸಲ ಜ್ಞಾನ ಬಂದ ಕೂಡಲೇ ಇದೆಲ್ಲ ಹೊರಟು ಸುಂದರವಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಸಹಸ್ರಾರು ವರ್ಷಗಳಿಂದ ಒಂದು ಕೋಣೆಯಲ್ಲಿ ಕತ್ತಲೆ ತುಂಬಿಕೊಂಡಿದೆ ಒಂದೇ ಸೆಕೆಂಡು ಯಾರೋ ಒಬ್ಬ ಬಂದ ಕಡ್ಡಿ ಗೀರಿದ ಬೆಂಕಿ ಹಚ್ಚಿದ ಸಾವಿರ ವರ್ಷಗಳಿಂದ ಹೆಪ್ಪುಗಟ್ಟಿದ್ದಂಥ ಕತ್ತಲೆ ಒಂದು ಕ್ಷಣದಲ್ಲೇ ಹೊರಟೋಯ್ತಲ್ಲ ಎಲ್ಲ ಬೆಳಕು ತುಂಬಿ ಒಂದೇ ಕ್ಷಣ ಸಾವಿರ ಕೋಟಿಗಟ್ಟಲೆ ವರ್ಷ ಇರಲಿ ಅದನ್ನು ತೊಲಗಿಸುವುದೇ ಒಂದು ತೊಲಗಿಸುವುದಕ್ಕೆ ಒಂದು ಕ್ಷಣ ಸಾಕು ಸ್ವಲ್ಪ ಸ್ವಲ್ಪವಾಗಿ ಹೇಗೋ ಐವತ್ತು ವರ್ಷ ನಾನು ಇಲ್ಲಿದ್ದೆ ಅಲ್ಲ ನಿಧಾನವಾಗಿ ಒಂದು ನೂರು ವರ್ಷ ಆದಮೇಲೆ ಹೋಗ್ತೇನೆ ಕತ್ತಲೇ ಹೋಗ್ತದ ಒಂದು ಕ್ಷಣದಲ್ಲಿ ಹೊರಟು ಹೋಗ್ತದೆ ಇದೇ ರೀತಿಯಲ್ಲಿ ಯಾರಿಗೆ ಸಾಕ್ಷಾತ್ಕಾರ ಉಂಟಾಗಿದೋ ಅವನು ನಿದ್ದೆಬೆಟ್ಟೆದ್ದ ಹಾಗೆ ಕನಸು ಘೋರವಾದ ಕನಸು ನಡೀತಾ ಇದೆ ಏನೋ ಒಂದು ಸದ್ದಾಯಿತು ಎಚ್ಚೆತ್ತು ಕೂಡಲೇ ಎಲ್ಲ ಕನಸು ಒಂದೇ ಸಲ ಓಡಿ ಯಾವುದು ನಿಜ ಅಲ್ಲ ಅಂತ ಗೊತ್ತಾಯಿತು ಅದೇ ರೀತಿಯಲ್ಲಿ ಈ ಸಂಸಾರ ಧರ್ಮವತ್ ಸಂಸಾರ ಜಗತ್ತು ಅದರಲ್ಲಿ ನಾವು ಮುಳುಗೇಳ್ತಾ ಇದ್ದೀವಿ ಜೀವಿಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೇವೆ ಒಂದು ಕ್ಷಣ ಈ ಸಾಕ್ಷಾತ್ಕಾರ ಬಂದುಬಿಟ್ರೆ ಎಲ್ಲ ಹೊರಟು ಹೋಗ್ತದೆ ಪರಬ್ರಹ್ಮ ತಾನಾಗಿ ಬೆಳಗ್ತದೆ ಅವಿವೇಕಿಗಳಿಗೆ ಈ ಸಂಸಾರ ಆ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಈ ಜಗತ್ತು ಯದೇವ ಇಹ ಇಹ ಅಂತ ಹೇಳಿರೋದು ಅದೇ ಇಲ್ಲಿ ಇಹ ಅಂತ ಕಾಣಿಸ್ತಾ ಇರುವುದೇ ತತ್ ಅಮೂತ್ರ ಸಾಕ್ಷಾತ್ಕಾರ ಆದವನಿಗೆ ಕಾಣುವ ಆ ಪ್ರಪಂಚ ಅಥವಾ ಪರಬ್ರಹ್ಮನ ಅಸ್ತಿತ್ವ ಇದೆಯಲ್ಲ ಅದು ಅದು ಇಲ್ಲಿ ಕಾಣುವ ಜಗತ್ತು ಇದ್ದಕ್ಕಿದ್ದಾಗಿ ಬದಲಾಗೋದಿಲ್ಲ ಜಗತ್ತು ಇದೇ ಇರ್ತದೆ ಬದಲಾಗೋದೇನು ಅಜ್ಞಾನ ಹೊರಟು ಹೋಗಿದೆ ವಸ್ತುವಾಗಿ ಕಾಣ್ತಾ ಇದ್ದದ್ದೇ ಪರಬ್ರಹ್ಮವಾಗಿ ಕಾಣುತ್ತೆ ಕಣ್ಣೆದುರುಗಡೆ ಕುರ್ಚಿ ಇದೆ ಅದು ಸಾಕ್ಷಾತ್ಕಾರ ಆಗುವುದಕ್ಕೆ ಮುಂಚೆ ಅವಿವೇಕ ತುಂಬಿಕೊಂಡಿದ್ದಾಗ ಅಜ್ಞಾನ ಕವಿದಿದ್ದಾಗ ಕುರ್ಚಿಯಾಗಿ ಕಾಣುತ್ತೆ ಒಂದು ಕ್ಷಣದಲ್ಲಿ ಸಾಕ್ಷಾತ್ಕಾರ ಉಂಟಾದವನಿಗೆ ಅದೇ ಕುರ್ಚಿ ಬ್ರಹ್ಮವಾಗಿ ಕಾಣುತ್ತದೆ ಇದೇ ವ್ಯತ್ಯಾಸ ಆದ್ದರಿಂದ ಅದೇ ಕುರ್ಚಿ ಅಲ್ಲಿರ್ತದೆ ಯದೇವ ಇಹ ತತ್ ಅಮೂತ್ರ ಇಲ್ಲಿ ಕುರ್ಚಿಯಾಗಿದ್ದದ್ದೇ ಅಲ್ಲಿ ಬ್ರಹ್ಮವಾಗಿ ಗೋಚಾರ ಆಗುತ್ತೆ ಶ್ರೀರಾಮಕೃಷ್ಣರು ಇದನ್ನೆಲ್ಲ ವಿವರಿಸ್ತಾ ಇರಬೇಕಾದ್ರೆ ಅವರ ಶಿಷ್ಯನರಿಗೆಲ್ಲ ಬಹಳ ಸಂದೇಹ ಇದು ಎಂಥ ವಿಚಿತ್ರವಾದ ತತ್ವ ಇದು ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ ನಾನು ಬ್ರಹ್ಮ ನನ್ನ ಪಕ್ಕದಲ್ಲಿರುವ ಗ್ಲಾಸು ಬ್ರಹ್ಮ ಇರುವುದೆಲ್ಲ ಉ ಬ್ರಹ್ಮವೇ ಎಂಥ ಹುಚ್ಚುದಲ್ವೇ ಇದು ಬಹುಶಃ ಈ ತತ್ವವನ್ನು ಬರೆದವ್ರಿಗೆ ತಲೆ ಕೆಟ್ಟಿರಬೇಕು ನಾನು ಎಲ್ಲ ವಸ್ತುಗಳನ್ನು ಬೇರೆ ಬೇರೆ ಕಾಣಿಸ್ತಾ ಎಲ್ಲ ಉ ಬ್ರಹ್ಮ ಶ್ರೀರಾಮಕೃಷ್ಣರು ಏನೋ ಮಾತಾಡ್ತಾ ಇದ್ದವ್ರಿಗೆ ಇದೆಲ್ಲ ಕೇಳಿಸ್ತಂತೆ ಅಥವಾ ಇದೇ ತತ್ವವನ್ನು ಹೋಗಿ ಅವರ ಹತ್ರ ಹೇಳಿರಬೇಕೇನೋ ಶ್ರೀರಾಮಕೃಷ್ಣರ ಕಿವಿಗಂತೂ ಬಿತ್ತು ಇದು ಈ ತತ್ವವನ್ನು ಇಟ್ಟುಕೊಂಡು ಇವರೆಲ್ಲ ಒಂದು ರೀತಿಯಲ್ಲಿ ಸಂದೇಹದಿಂದಲೋ ಹಾಸ್ಯ ಮಾಡ್ತಲೋ ನಗ್ತಾಯಿರೋ ವಿಚಾರ ಗೊತ್ತಾಯಿತು ಅವರು ಸಪ್ರೇಟಾಗಿ ನರೇಂದ್ರನ ಕರೆದ್ರಂತೆ ವಿವೇಕಾನಂದರನ್ನ ಹತ್ರ ಕರೆದು ಅದೇನೋ ಮಾತಾಡ್ತಾ ಇದೆಯಲ್ಲ ಏನದು ಅದೇ ಗ್ಲಾಸು ಬ್ರಹ್ಮ ನಾನೂ ಬ್ರಹ್ಮ ನೀನು ಬ್ರಹ್ಮ ಅಂತ ನೀವು ಹೇಳ್ತಿದ್ರಲ್ಲ ಅದೇನೋ ಬರೆದವನಿಗೆ ತಲೆ ಕೆಟ್ಟಿರಬೇಕು ಅಂತ ಕಾಣ್ತದೆ ಅದೇ ಹೇಳ್ತಾ ಇದ್ವಿ ಓ ಹಾಗ ಸಂಗತಿ ಅಂತ ಸುಮ್ಮನೆ ಮೈ ಒಂದೇ ಕ್ಷಣ ನೋಡಿ ಅದೇನು ಜ್ಞಾನ ಕೊಟ್ಟು ಗೊತ್ತಿಲ್ಲ ಸಂಪೂರ್ಣ ಜಗತ್ತು ಇದ್ದಕ್ಕಿದ್ದಾಗೆ ಅವ್ಯಕ್ತವಾದಂಥ ಒಂದು ಪ್ರಪಂಚದಲ್ಲಿ ಲಯ ಎಲ್ಲ ಲೀನವಾಗಿ ಸಂಪೂರ್ಣ ಧೂಳಿಪಟಾಗುವಾಗೆ ಕಾಣಿಸ್ತಾಯ್ತಂತೆ ಪ್ರಪಂಚ ಎಲ್ಲ ಲಯಾಗ ಹೋಯಿತು ಎಲ್ಲ ಕಡೆ ಎಲ್ಲ ವಸ್ತುಗಳು ಕೂಡ ಚೈತನ್ಯದಿಂದ ತುಂಬಿ ತುಳುಕ್ತಾ ಇರುವ ಹಾಗೆ ಕಾಣಿಸುವುದಕ್ಕೆ ಶುರು ಆಯ್ತಂತೆ ಸ್ವಾಮಿ ವಿವೇಕಾನಂದರಿಗೆ ಅದ್ವೈತದ ಅನುಭವವನ್ನು ಶ್ರೀರಾಮಕೃಷ್ಣರು ಈ ರೀತಿಯಲ್ಲಿ ಮಾಡಿಕೊಟ್ರು ತತ್ತೋ ಬರೆದವರಿಗೆ ತಲೆ ಕೆಡಲಿಲ್ಲ ಅದು ಸಾಕ್ಷಾತ್ಕಾರದಿಂದ ಕಂಡ್ಕೊಳ್ಬೇಕಾದಂಥ ಅನುಭವ ಅಂತ ತೋರಿಸ್ಕೊಟ್ರಂತೆ ಎಲ್ಲಿ ತನಕ ಅಂದರೆ ಒಂದು ಹದಿನೈದು ದಿವಸದವರೆಗೆ ಅನುಭವ ಇತ್ತಂತೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯೂ ಅದೇ ಚೈತನ್ಯ ಕಾಣಿಸ್ತಾ ಇತ್ತಂತೆ ಎಷ್ಟರ ಮಟ್ಟಿಗೆ ಅಂದರೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ತಾನು ಕನಸು ಕಾಣ್ತಾ ಇದ್ದಾನೋ ನಿಜವಾಗಿ ನಡೀತಾ ಇದ್ದೇನೋ ಯಾವುದೂ ಅರ್ಥ ಆಗ್ತಾಯಿಲ್ಲ ಎಲ್ಲ ಚೈತನ್ಯವಾಗಿ ತುಂಬಿಕೊಂಡ್ರೆ ಹೇಗೆ ಯಾವ ರೀತಿಯಲ್ಲಿ ಇರ್ತದೆ ಜಗತ್ತು ಕೇವಲ ಭ್ರಮೆ ಹಾಗೆ ಕನಸಿನ ಹಾಗೆ ಕಾಣಿಸ್ತಾ ಇದೆ ವ್ಯಕ್ತಿಗಳು ಓಡಾಡ್ತಾರೆ ಕಾರು ಬಸ್ಸುಗಳು ಬರ್ತಾಯಿವೆ ಎಲ್ಲ ಇವೆ ಆದರೆ ಇದೆಲ್ಲವೂ ಕೂಡ ಕೇವಲ ಒಂದು ನೀರಿನ ಮೇಲೆ ಗೆರೆ ಎಳೆದ ಹಾಗೆ ಅನ್ನಿಸ್ತಾ ಸುಮ್ಮನೆ ನನ್ನ ತಲೆಗೇನೋ ಭ್ರಮೆ ಹತ್ತಿರಬೇಕು ಇದು ಅಂತ ಭಾವಿಸ್ಕೊಂಡು ಲೈಟ್ ಎಲೆಕ್ಟ್ರಿಕ್ ಕಂಬ ಇತ್ತಲ್ಲ ಅದರ ಮೇಲೆ ತಲೆ ಹುಡ್ಕೊಳ್ಳೋಕೆ ಹೋದ್ರಂತೆ ನಿಜನ ಸತ್ಯನ ಹೌದಲ್ವ ನೋಡೋಕ್ಕೆ ಅಂತ ಹೀಗೆ ಅವರ ಅನುಭವ ಅತ್ಯಂತ ದೀರ್ಘಕಾಲ ಮುಂದುವರಿದು ಅದ್ವೈತ ತತ್ವ ಕೇವಲ ತತ್ವ ಅಲ್ಲ ಅದು ಅದು ಸಾಕ್ಷಾತ್ಕಾರ ಅಂತ ಅವರಿಗೆ ಅರ್ಥ ಆಯ್ತಂತೆ ಹೀಗೆ ಒಂದೇ ಒಂದು ಕ್ಷಣದ ಅನುಭವ ಸಾಕು ಒಬ್ಬನಿಗೆ ವ್ಯಕ್ತ ಜಗತ್ತಿನ ವಸ್ತುಗಳು ಚೈತನ್ಯಾತ್ಮಕ ಅಂತ ಅರ್ಥ ಆಗುವುದಕ್ಕೆ ಇಲ್ಲಿ ಹೇಳಿರುವ ಮಂತ್ರದ ಅರ್ಥ ಇದೆ ಯಾವುದು ಈ ಜಗತ್ತಿನಲ್ಲಿ ವಸ್ತುವಾಗಿ ಪ್ರಪಂಚವಾಗಿ ಗೋಚರವಾಗ್ತದೋ ಅದೇ ಸಾಕ್ಷಾತ್ಕಾರದ ಅವಸ್ಥೆಯಲ್ಲಿ ಅದೇ ವಸ್ತುಗಳು ಭ್ರಮವಾಗಿ ಗೋಚರ ಗೋ ಗೋಚರವಾಗ್ತವೆ ಯದಮೂತ್ರ ಯಾವುದು ಬ್ರಹ್ಮ ಅಥವಾ ಆತ್ಮ ಅಂತ ಒಬ್ಬನಿಗೆ ಅನುಭವ ಆಗ್ತದೋ ಯದಮೂತ್ರ ತದನ್ವಿಹ ಇಲ್ಲಿರುವುದೆಲ್ಲವೂ ಕೂಡ ಅದುವೇ ಆ ಬ್ರಹ್ಮ ವಸ್ತುವೇ ಇಲ್ಲಿ ಕಂಡು ಬರ್ತವೆ ಮತ್ತೆ ಮುಂದುವರಿಸ್ತಾರೆ ಯದೇವ ಯದಿಯೇವೆ ಯದೇವ ಕಾರ್ಯಕರಣ ಉಪಾಧಿ ಸಮನ್ವಿತ ಸಂಸಾರಧರ್ಮವತ್ ಅವಭಾಸಮಾನಂ ಅವಿವೇಕಿನಾಂ, ಅವಿವೇಕಿಗಳಿಗೆ ಪ್ರಪಂಚವಾಗಿ ಯಾವುದು ಈ ರೀತಿಯಲ್ಲಿ ಗೋಚರವಾಗ್ತಾ ಇರ್ತದೋ ತದೇವ ಅದಿವೇ ಅದೇ ಪ್ರಪಂಚ ಸ್ವ ಆತ್ಮಸ್ಥಂ ಅಮೂತ್ರ ತನ್ನ ತನ್ನ ಅಂತರಂಗದಲ್ಲಿ ತನ್ನ ಅಂತರಾತ್ಮನ ರೂಪದಲ್ಲಿ ಇರುವಂಥ ಅದೇ ಜೀವಾತ್ಮವು ಅಮೂತ್ರ ಇನ್ನೊಂದು ಲೋಕದಲ್ಲಿ ಪರಲೋಕದಲ್ಲಿ ನಿತ್ಯವಿಜ್ಞಾನಘನ ಸ್ವಭಾವಂ ಅಲ್ಲಿ ಇಲ್ಲಿ ಅಜ್ಞಾನ ತುಂಬಿಕೊಂಡಿದ್ದರೆ ಅಲ್ಲಿ ಜ್ಞಾನ ಸಂಪೂರ್ಣ ಪುಂಜೀಭೂತವಾಗಿರುತ್ತದೆ ವಿಜ್ಞಾನಘನ ಅಂತ ಇದರಲ್ಲಿ ಹೇಳ್ತಾರೆ ಚೈತನ್ಯವನ್ನು ಒಂದು ಬೆಳಕಿಗೆ ಹೋಲಿಸ್ತಾರೆ ಒಂದು ಕಿಡಿಗೆ ಹೋಲಿಸ್ತಾರೆ ನಮ್ಮ ಅಂತರಂಗದಲ್ಲಿ ಯಾವಾಗಲೂ ಅದು ಸ್ಫುರಣೆ ಆಗ್ತಾ ಇರ್ತದೆ ನಮಗೆಲ್ಲರಿಗೂ ಬರುವಂಥ ಅನುಭವ ಅದೇ ನಾನು ನಾನು ನಾನು ಅಂತ ಅನ್ನಿಸ್ತಾ ಇರ್ತದೆ ಜಗತ್ತಲ್ಲಿ ಏನಿದ್ರೂ ಕೂಡ ನನಗೇನು ಸಂಬಂಧ ಒಂದು ಹಣ್ಣು ಯಾರಾದರೂ ತಂದುಕೊಟ್ರೆ ನನಗೆ ಬೇಕು ಅಥವಾ ನಮಗಿಷ್ಟ ಇಲ್ಲದ ಒಂದು ವಸ್ತು ಅಥವಾ ಒಂದು ಸಂಗತಿ ನಡೆದರೆ ನನಗದೆಲ್ಲ ಬೇಡ ಎಲ್ಲ ನಾನು ಎನ್ನುವುದರ ಕೇಂದ್ರೀಕೃತವಾಗಿ ಎಲ್ಲವನ್ನು ನಾವು ಅರಿತುಕೊಳ್ತೇವೆ ಅದು ಹುಟ್ಟುವುದುಂದ ಅಂತಂದರೆ ನಮ್ಮ ಅಂತರಂಗದಿಂದ ಅಂತರಾತ್ಮ ಎನ್ನುವುದು ಇರುವುದರಿಂದಲೇ ಅಲ್ಲಿಂದ ಈ ರೀತಿಯ ಸ್ಫುರಣೆ ಇದು ವ್ಯಕ್ತಿಯ ಒಳಗಿರುವ ಜ್ಞಾನಕ್ಕೆ ಮೂಲ ಹೀಗೆ ಸಹಸ್ರಾರು ಕೋಟ್ಯಂತರ ವ್ಯಕ್ತಿಗಳ ಜೀವಿಗಳ ಒಳಗಿರುವ ಚೈತನ್ಯ ಎಲ್ಲ ಒಟ್ಟು ಸೇರಿಸಿ ಅದನ್ನು ಒಂದು ಮಾಡಿದರೆ ಹೇಗಾಗಿರ್ತದೆ ವಿಜ್ಞಾನ ಘನ ಅಂದರೆ ಅದು ಅಲ್ಲಿ ಯಾವುದೇ ಅಂತರ ಇಲ್ಲ ನಿತ್ಯ ಅಂತ ಹೇಳ್ತಾರೆ ನಿತ್ಯವಿಜ್ಞಾನ ಘನ ಆದಿ ಅಂತ್ಯಗಳು ಇಲ್ಲದ್ದೇ ನಿತ್ಯ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ ಇಂಥ ಇಸವಿಯಲ್ಲಿ ಹುಟ್ಟಿದ ಅಥವಾ ಇಂಥ ಇಸವಿಯಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಇಯರ್ ಅಂತ ಕೊಡ್ತಾರೆ ಅದನ್ನು ರಚನೆ ಇಂತಿಷ್ಟನೇ ವರ್ಷದಲ್ಲಿ ಅನಾದಿ ಅಂತ ಇಲ್ಲ ಅಸ್ತಿತ್ವಕ್ಕೆ ಬರುವುದಕ್ಕೆ ಒಂದು ಕಾರಣ ಇರ್ತದೆ ಒಂದು ಸಮಯ ಇರ್ತದೆ ಡೇಟ್ ಆಫ್ ಬರ್ತ್ ಅಂತ ಕೊಡ್ತೀವಿ ಕೆಲವು ವರ್ಷ ಇದ್ದು ಆಮೇಲೆ ಸತ್ತು ಹೋಗ್ತಾನೆ ವಸ್ತು ಆಗಿದರೆ ಡಿಸ್ಮ್ಯಾಂಟ್ಲಾಗತ್ತೆ ಪ್ರಕೃತಿಯಲ್ಲಿ ಲೀನವಾಗಿ ಹೋಗ್ತದೆ ಇದು ವಸ್ತುಗಳದ್ದು ಆದರೂ ಅಷ್ಟೇ ವ್ಯಕ್ತಿಗಳಾದರೂ ಅಷ್ಟೇ ಆದಿಮು ಇದೆ ಅಂತ್ಯ ಇದೆ ಯಾವುದಕ್ಕೆ ಆದಿ ಇಲ್ಲೋ ಅದಕ್ಕೆ ಅಂತ್ಯ ಇಲ್ಲ ಅದೊಂದೇ ವಸ್ತು ಆತ್ಮ ಒಂದೇ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಉಳಿದದ್ದೆಲ್ಲ ಕೂಡ ಹುಟ್ಟುತ್ತದೆ ಸಾಯ್ತದೆ ಇಂಥ ಆದಿ ಅಂತ್ಯಗಳು ಇಲ್ಲದ ಶಾಶ್ವತವಾದಂಥ ಸತ್ಯ ಅದು ಒಂದೇ ಇರುವುದು ಅದನ್ನೇ ನಿತ್ಯ ಎನ್ನುವುದಾಗಿ ಇಲ್ಲಿ ಹೇಳ್ತಾರೆ ಅದರ ಸ್ವಭಾವ ಏನು ಅಂತಂದರೆ ವಿಜ್ಞಾನ ಘನ ಯಾವುದೇ ಕೊನೆಯಿಲ್ಲದೆ ಅಂತರ ಇಲ್ಲದೆ ಆ ವಿಜ್ಞಾನ ಚೈತನ್ಯ ತನ್ನ ಪೂರ್ಣ ರೂಪದಲ್ಲಿ ಪ್ರಕಟವಾಗ್ತಾ ಆ ವಿಜ್ಞಾನ ಘನ ಎನ್ನುವುದರ ಸ್ವರೂಪ ತನ್ನನ್ನು ತಾನು ಅರಿತಾ ಇರ್ತದೆ ವ್ಯಕ್ತಿಗಳ ಅಥವಾ ಮನುಷ್ಯನ ಒಂದು ವಿಶೇಷವಾದ ಗುಣ ಅಂದರೆ ಅದು ನಮ್ಮನ್ನು ನಾವು ತಿಳ್ಕೊಳ್ಳೋದು ಈ ಶಕ್ತಿ ಯಾವುದೇ ಪ್ರಾಣಿಗಳಿಗೆ ಇಲ್ಲ ಈ ಸ್ವಯಂ ಪ್ರಜ್ಞೆ ಎನ್ನುವಂಥ ಅರಿವು ಇದೆಯಲ್ಲ ಅದು ಪೂರ್ಣಗೊಳ್ಳುವುದು ಯಾವಾಗ ಅಂತಂದರೆ ನನ್ನ ನಿಜವಾದ ಸ್ವರೂಪ ಯಾವುದು ಅಂತ ನಾನು ತಿಳ್ಕೊಂಡಾಗ ಆತ್ಮ ಸಾಕ್ಷಾತ್ಕಾರದಿಂದ ಮಾತ್ರವೇ ಅದು ಪರಿಪೂರ್ಣತೆಯನ್ನು ಹೊಂದುತ್ತದೆ ಅಲ್ಲಿಯವರೆಗೂ ನಾನಿಂಥವನು ಇಂಥವ್ರ ಮಗ ಇಂತ ಕುಲದಲ್ಲಿ ಹುಟ್ಟಿದ್ದೀನಿ ಇಂತ ದೇಶ ಇಂತ ಧರ್ಮ ಇಷ್ಟೆತ್ತರ ಇದ್ದೀನಿ ಹೀಗೆ ನಾನಾ ಬಗೆಯ ಉಪಾಧಿಗಳಿಗೆ ಸಂಬಂಧಪಟ್ಟೇ ನಾವು ಗುರುತಿಸಿಕೊಳ್ತೇವೆ ಒಂದೋ ದೇಹಕ್ಕೆ ಸಂಬಂಧಪಟ್ಟು ನಮ್ಮನ್ನು ಗುರುತಿಸಿಕೊಳ್ತೇವೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಗುರುತಿಸ್ಕೊಳ್ತೇವೆ ಕುಲಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿಗೆ ದೇಶಕ್ಕೆ ಧರ್ಮಕ್ಕೆ ಇತ್ಯಾದಿ ಇತ್ಯಾದಿ ಇವೆಲ್ಲವನ್ನು ಕಳೆದುಹಾಕಿದಾಗ ಅಂದರೆ ದೇಹ ಕೂಡ ಸೇರಿದ ಹಾಗೆ ನಮ್ಮನ್ನು ಪ್ರತ್ಯೇಕಿಸಿಕೊಂಡು ದೇಹ ಮನಸ್ಸು ಎಲ್ಲವನ್ನು ಕೂಡ ಕಳೆದು ಹೋಗಿ ಹಾಕ್ಕೊಂಡು ನಾವು ಸಂಪೂರ್ಣವಾಗಿ ನಮ್ಮನ್ನು ಆತ್ಮದಲ್ಲಿ ಸ್ಥಾಪಿಸಿದಾಗಲೇ ಆತ್ಮ ಸಾಕ್ಷಾತ್ಕಾರ ಎನ್ನುವುದು ಒದಗಿ ಬರುತ್ತದೆ ಎನ್ನುವುದಾಗಿ ವೇದಾಂತದ ಉಪದೇಶ ಇದೆ ನಿರ್ವಾಣ ಷಟ್ಕ ಎನ್ನುವಂಥ ಒಂದು ಪ್ರಸಿದ್ಧವಾದ ಒಂದು ಶಂಕರಾಚಾರ್ಯರ ಸ್ತೋತ್ರ ಇದೆ ಅದರ ಅದು ಆರಂಭವಾಗುವುದೇ ಹಾಗೆ ನಾನು ದೇಹ ಅಲ್ಲ ನಾನು ಇಂದ್ರಿಯ ಅಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತ ನಿನಾಹಂ ಅಂತ ಶುರುವಾಗುತ್ತೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ವ್ಯೋಮ ಭೂಮಿ ಇಂದ್ರಿಯಗಳು ಯಾವ್ಯಾವುದೂ ನಾನಲ್ಲಂತ ಎಲ್ಲವನ್ನು ನಿರಾಕರಿಸ್ತಾ ನಿರಾಕರಿಸ್ತಾ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪನಾದ ಶಿವವೇ ನಾನು ಅಂಥ ಅವನು ಒಂದು ಕ್ರಮ ಅದು ಧ್ಯಾನದ ಕ್ರಮ ಸಾಧನೆಯ ಕ್ರಮ ಈ ಕ್ರಮದಲ್ಲಿ ಅವನು ಮುಂದುವರಿತಾ ಮುಂದುವರಿತಾ ಸಂಪೂರ್ಣವಾಗಿ ಆ ಶಿವದಲ್ಲಿ ಒಂದಾಗುವಲ್ಲಿ ತನಕ ಇದೇ ರೀತಿಯ ಸಾಧನೆಯನ್ನು ಮಾಡಬೇಕು ಉಪಾಧಿ ಅಂತಂದರೆ ಯಾವುದು ಈ ರೀತಿ ನಮ್ಮನ್ನು ಕಟ್ಟಿಹಾಕಿ ಅನೇಕ ಬಂಧನಗಳಿಂದ ಈ ಪ್ರಪಂಚಕ್ಕೆ ಬಿಗಿದಿರುತ್ತದೋ ಅಂಥ ಉಪಾಧಿಗಳಿಂದ ನಾವು ಈ ಪ್ರಪಂಚದ ಸತ್ಯಗಳನ್ನು ಒಪ್ಕೊಂಡು ಬಿಡ್ತೇವೆ ಇದೇ ಪರಮ ಅಂತ ಭಾವಿಸ್ತೇವೆ ಅದನ್ನು ಮೀರಿ ಹೋದಾಗ ಯಥಾರ್ಥವಾಗಿ ಇದೆಲ್ಲದರ ಹಿಂದೆ ಇರುವ ಸತ್ಯ ಯಾವುದು ನಿಜವಾಗಿ ವೇದಾಂತ ಅನೇಕರು ಭಾವಿಸಿರುವ ಹಾಗೆ ಈ ಪ್ರಪಂಚವನ್ನು ಅಲ್ಲಗಳೆಯುವುದಿಲ್ಲ ಬ್ರಹ್ಮಸತ್ಯಂ ಜಗತ್ ಮಿಥ್ಯಾ ಅಂತಂದರೆ ಈ ಜಗತ್ತು ಇಲ್ಲ ಅಂತ ನೀವು ಹೇಳ್ತೀರಿ ಅಂತ ಅನೇಕರು ಇದನ್ನು ವಿರೋಧಿಸುವರು ಇದ್ದಾರೆ ನಿಜವಾಗಿ ವೇದಾಂತ ಪ್ರಪಂಚವನ್ನು ದೂರೀಕರಿಸುವುದಿಲ್ಲ ನಿರಾಕರಿಸುವುದಿಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಸುಳ್ಳಿನಿಂದ ಸತ್ಯದ ಕಡೆಗೆ ಹೋಗುವುದಲ್ಲ ವೇದಾಂತ ನಾವೆಲ್ಲರೂ ಇರುವ ಈ ಜಗತ್ತು ಈ ಪ್ರಪಂಚ ಸತ್ಯ ಅಲ್ಲ ಇದನ್ನು ದಾಟಿ ನಾವು ಸತ್ಯಕ್ಕೆ ಹೋಗಬೇಕು ಅಂತ ವೇದಾಂತ ಹೇಳ್ತಾ ಇಲ್ಲ ಕೆಳಮಟ್ಟದ ಅಥವಾ ಕೆಳಗಿನ ಸತ್ಯದಿಂದ ಉನ್ನತವಾದ ಸತ್ಯಕ್ಕೆ ಹೋಗುತ್ತೆ ಪ್ರಪಂಚ ಈಗ ಇರುವ ರೂಪದಲ್ಲಿ ಒಂದು ಸೀಮಿತ ಪರಿಧಿಯ ಒಳಗೆ ಮಾತ್ರ ಅದು ಸತ್ಯ ಅದನ್ನು ಮೀರಿ ಹೋದಾಗ ಇನ್ನೊಂದು ಸತ್ಯ ನಮಗೆ ಗೋಚರವಾಗ್ತದೆ ಆಗ ಈ ಪ್ರಪಂಚ ತುಂಬ ಕೆಳಮಟ್ಟದಲ್ಲಿರುವ ಸತ್ಯ ಅಂತ ಅರ್ಥ ಆಗುತ್ತೆ ಈ ರೀತಿ ಅವರು ಅದನ್ನು ವಿವರಿಸ್ತಾರೆ ಮಿಥ್ಯೆ ಅಂತಂದರೆ ಇಲ್ಲದ್ದು ಅಂತ ಅರ್ಥ ಅಲ್ಲ ಜಗತ್ತು ಮಿಥ್ಯೆ ಅಂತಂದರೆ ಇರುವ ಹಾಗೆ ಕಾಣಿಸ್ತದೆ ನಿಜವಾದ ಸತ್ಯದ ದರ್ಶನವಾದಾಗ ಈ ಪ್ರಪಂಚ ಇದೆ ಅಂತ ನಮಗೆ ಅನ್ನಿಸ್ತಾ ಇತ್ತಲ್ಲ ಆ ಪ್ರಪಂಚ ಕಂಡೇ ಬರುವುದಿಲ್ಲ ಅಷ್ಟೇ ಅದರ ಅರ್ಥ ಇದಕ್ಕೆ ಉತ್ತಮವಾದ ಉದಾಹರಣೆ ಕನಸು ಮತ್ತು ಎಚ್ಚರತ್ತು ಕನಸಿನ ನಾವು ಇರುವಷ್ಟು ಕಾಲ ಏನೇನು ರಾಜ್ಯಭಾರ ಮಾಡಿದ್ವಿ ಎಷ್ಟೆಷ್ಟು ದೊಡ್ಡ ರಾಜ್ಯವನ್ನೆಲ್ಲ ಆಳ್ತೇವೆ ಎಷ್ಟು ಮಂದಿ ಸೇವಕರು ದೊಡ್ಡ ಸೈನ್ಯ ಇದೆ ಏನು ವೈಭೋಗ ಎಲ್ಲ ನಡೀತದೆ ಒಂದು ಯಾವುದೋ ಒಂದು ಕಾರಣದಿಂದ ಕನಸು ಬಿಟ್ಟರೆ ಕನಸು ಬಿಟ್ಟು ಒಡೆದು ಎದ್ದುಬಿಟ್ರೆ ರಾಜ್ಯ ಇಲ್ಲ ಭೋಗ ಇಲ್ಲ ವೈಭೋಗ ಇಲ್ಲ ಆಳುಕಾಳುಗಳಿಲ್ಲ ಯಾರೂ ಇಲ್ಲ ಒಂದು ಕ್ಷಣದಲ್ಲೇ ಎಲ್ಲ ಹೊರಟು ಹೋಯಿತು ಇದೇ ರೀತಿಯಲ್ಲಿ ಕನಸನ್ನ ಒಳಗಿರುವಷ್ಟು ಕಾಲ ಅದು ಸಂಪೂರ್ಣ ನೂರಕ್ಕೆ ನೂರು ಸತ್ಯ ಅದನ್ನು ದಾಟಿದ ಮೇಲೆ ಅದಕ್ಕೆ ಅಸ್ತಿತ್ವ ಇಲ್ಲ ಅದೇ ರೀತಿ ಈ ಪ್ರಪಂಚ ಎನ್ನುವುದು ಇದರ ಒಳಗಿರುವಷ್ಟು ಕಾಲ ಸತ್ಯ ಅದನ್ನು ಯಾರೂ ಅಲ್ಲೋಗಳಿಲ್ಲ ವೇದಾಂತ ಅದನ್ನು ಒಪ್ಪುತ್ತದೆ ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ ಪ್ರಾತಿಭಾಸಿಕ ಅಂತಂದರೆ ಇರುವ ಹಾಗೆ ಅನ್ನಿಸ್ತಾ ಇರುವಂಥದ್ದು ಇದನ್ನು ದಾಟಿ ಆತ್ಯಂತಿಕ ಸತ್ಯ ಗೋಚರವಾಗ್ತದೆ ನಿಜವಾಗಿ ವಸ್ತು ಅಥವಾ ಸತ್ಯ ಎನ್ನುವುದು ಹೇಗಿದೆಯೋ ಅದು ಹಾಗೇ ಗೋಚರ ಆದರೆ ಇಲ್ಲಿ ತನಕ ಕಂಡದ್ದೆಲ್ಲವೂ ಕನಸಿನ ಹಾಗೆ ಕೇವಲ ಒಂದು ಒಂದು ಭಾವನೆಯ ಹಾಗೆ ಅನಿಸ್ತದೆ ಈ ಹಿನ್ನೆಲೆಯಲ್ಲಿ ಯದೇವೇಹ ತದ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಪ್ರಪಂಚದಲ್ಲಿ ಇರುವಷ್ಟು ಕಾಲ ಈ ಸತ್ಯವನ್ನು ನಾವು ಒಪ್ಕೊಂಡ್ರೂ ಸರಿ ಇದನ್ನು ತಿರಸ್ಕರಿಸಿದರೂ ಸರಿ ಈ ಪ್ರಪಂಚ ಹೇಗಿದೆಯೋ ಹಾಗೆಯೇ ಇರುತ್ತದೆ ಬದಲಾಗುವುದೇನು ಅಂತಂದರೆ ಕೇವಲ ನಾವು ಅಷ್ಟೆ ಪ್ರಪಂಚದ ಅವಸ್ಥೆ ಹೊರಟು ಹೋದರೆ ನಿಜವಾದ ಅವಸ್ಥೆ ನಮಗೆ ಗೋಚರವಾಗ್ತದೆ ಯಾವಾಗ ಎಲ್ಲಿ ಗೋಚರ ಆಗುತ್ತದೆ ಇದೆಲ್ಲ ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲದಂಥ ಒಂದು ವಿಚಿತ್ರ ಪರಿಸ್ಥಿತಿ ಯಾವ ಜೀವಿಗಳಿಗೆ ಯಾವಾಗ ಸಾಕ್ಷಾತ್ಕಾರ ಆಗತ್ತೋ ಯಾರಿಗೊತ್ತು ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಈಗಿರುವ ಹಾಗೆ ಇರೋಕ್ಕಾಗೋದಿಲ್ಲ ವ್ಯಕ್ತಿ ಯಾರಾದರೂ ಒಬ್ಬ ಹೇಳಬಹುದೇ ನಾನು ಇರುವ ಹಾಗೇ ಇರ್ತೀನಿ ಅಂತ ಒಂದು ಚಿಕ್ಕ ಹಾಗೊಂದು ಅನಿಸಿಕೆ ಬಂದು ನಾವು ನಿಮ್ಮ ದೊಡ್ಡವರಾಗಿ ಬಿಟ್ಟರೆ ಬೇಗ ಮುದುಕರಾಗಿಬಿಡ್ತೀವಲ್ಲ ನಾವು ಇಷ್ಟೆಲ್ಲ ಆನಂದವಾಗಿ ಆಟ ಆಡ್ತಾ ಇದ್ದೀವಲ್ಲ ಆ ಕಾಲ ಕಳೆದು ಹೋಗಿ ನಿಮ್ಮ ಹಾಗೆ ಮದುವೆ ಎಲ್ಲ ಮಾಡಿಕೊಂಡು ಓಡಾಡಿಕೊಂಡಲ್ಲ ತಲೆಬೀಸಿ ಮಾಡಿಕೊಂಡು ಓಡಾಡಬೇಕಲ್ಲ ನಾನು ಬೆಳೆಯೋದೇ ಇಲ್ಲ ನಾನು ಈ ಬಾಲ್ಯದಲ್ಲೇ ಇರ್ತೀನಿ ಮಕ್ಕಳ ಜೊತೆಗೆ ಆಟ ಆಡಿಕೊಂಡೇ ಇರ್ತೀನಿ ಯಾರಾದರೂ ಹೇಳಕ್ಕೆ ಸಾಧ್ಯನಾ ಇದೇ ರೀತಿಯ ಮನುಷ್ಯ ಎಂದಿಗೂ ಕೂಡ ಈ ಪ್ರಪಂಚಕ್ಕೆ ನಾನು ಅಂಟುಕೊಂಡು ಇಲ್ಲಿರುವ ಹಾಗೆ ಇರ್ತೀನಿ ಈ ಕಷ್ಟ ಸುಖಗಳ ಮಧ್ಯೆ ಇದೇ ರೀತಿ ಇರ್ತೀನಿ ಅಂತ ಹೇಳಿದ್ರು ಕೂಡ ಅವನ ಮೂಲ ಪ್ರವೃತ್ತಿ ಬಿಟ್ಟು ಹೋಗೋದಿಲ್ಲ ಯಾವುದು ಶಾಶ್ವತವಾದದ್ದು ಯಾವುದು ಅಂತಿಮವಾದ ಸತ್ಯ ಕಂಡು ಕಂಡುಕೊಳ್ಳೇಬೇಕು ಎನ್ನುವಂಥ ತುಡಿತಾ ಇದೆಯಲ್ಲ ಇಡೀ ಮನುಕುಲದ ಆಳದಲ್ಲಿ ಅಡಗಿದೆ ಅದು ಮನುಷ್ಯನಿಗೆ ಸ್ವತಃ ಗೊತ್ತಿಲ್ಲದೆ ಹೋದರೂ ಕೂಡ ಪ್ರತಿಯೊಬ್ಬ ಕೂಡ ಹೋರಾಡ್ತಾ ಇರುವುದು ಈ ಶಾಶ್ವತವನ್ನು ಕಂಡುಕೊಳ್ಳೋದಕ್ಕೆ ಪಾಶ್ಚಾತ್ಯರಲ್ಲಿ ಅನೇಕ ಮಂದಿ ಮನುಷ್ಯರಿಗೆ ಮುಪ್ಪು ಮತ್ತು ಸಾವು ಬಾರದೇ ಇರುವಂಥ ಒಂದು ಔಷಧಿಯನ್ನು ಕಂಡುಕೊಡಬೇಕು ಎಲಿಕ್ಸಿರ್ ಅಂತ ಹೇಳ್ತಾ ಅದನ್ನು ಕಂಡುಕೊಳ್ಬೇಕು ಅಂತ ಬಹಳ ಬಹಳ ಬಹಳ ಸಂಶೋಧನೆ ಮಾಡಿದರಂತೆ. ಇಲ್ಲಿವರೆಗೂ ಯಾರಿಗೂ ಕಂಡುಕೊಳ್ಲಿಲ್ಲ ಕಂಡ್ಕೊಳ್ಳೋಕೆ ಆಗಲಿಲ್ಲ ಅಂಥ ಅಮೃತ ಅದನ್ನು ಕುಡಿದ್ರೆ ಉಪ್ಪು ಇಲ್ಲ ಚಿರ ಯೌವ್ವನ ಸಾವಿರಾರು ಕೋಟಿಗಟ್ಟಲೆ ವರ್ಷ ಕಾಲ ಯೌವ್ವನದಿಂದ ಇರಬಹುದಂತೆ ಸಾವೇ ಇರುವುದಿಲ್ಲಂತೆ ಆದರೆ ಯಾರು ಕಂಡವರಿಲ್ಲ ಕೇಳಿದವರಿಲ್ಲ ಕೇವಲ ಕಥೆಗಳಲ್ಲಿ ದಂತಕಥೆಗಳಲ್ಲಿ ಮಾತ್ರ ಬರ್ತದೆ ಆದರೆ ಈ ರೀತಿಯ ಒಂದು ಕಲ್ಪನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಶಾಶ್ವತವಾಗಿ ನಾನು ಇರಬೇಕು ಶಾಶ್ವತವಾದದ್ದನ್ನೇ ಪಡಿಬೇಕು ಎನ್ನುವಂಥ ಒಂದು ದುಡಿತ ಇದ್ದೇ ಇತ್ತು ಅದಿದ್ದದರಿಂದಲೇ ಅವನಿಗೆ ಈ ರೀತಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಇದಕ್ಕೆ ಸರಿಯಾದ ಉತ್ತರ ಕಂಡುಕೊಂಡಂಥವರು ಭಾರತೀಯರು ಶಾಶ್ವತವಾದದ್ದನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೋಗಬೇಕಾಗಿಲ್ಲ ಅದು ನಿಮ್ಮ ಇದೆ ಅಮೃತವನ್ನು ಅರಸಿಕೊಂಡು ನೀವು ಏಳು ಸಮುದ್ರದ ಆಚೆಗೆ ದಾಟಿ ಹೋಗಿ ಔಷಧಿಯನ್ನು ತರಬೇಕಾಗಿಲ್ಲ ನಿಮ್ಮ ಹೃದಯದ ಒಳಗೆ ಇದೆ ಅದು ಅಮೃತ ಕಲಶ ಎನ್ನು ಓದಿದೆಯಲ್ಲ ನಿಮ್ಮ ಹೃದಯದ ಒಳಗೆ ಇದೆ ಅಮೃತತ್ವ ಅದನ್ನು ಅರಿತುಕೊಳ್ಳಿ ಯಾವುದು ಸತ್ಯ ಕಂಡುಕೊಳ್ಳಿ ಅಳಿವಿಲ್ಲದಂಥ ಸಾವಿಲ್ಲದಂಥ ಮುಪ್ಪು ಜರೆ ಮರಣ ಇತ್ಯಾದಿಗಳಿಲ್ಲದಂಥ ಆ ಶಾಶ್ವತ ಸ್ಥಿತಿ ನೀವೇ ಆಗಿದ್ದೀರಿ ಅಜ್ಞಾನವನ್ನು ಮಾತ್ರ ಹಾಕಿ ಅದನ್ನು ಈ ಪ್ರಪಂಚದ ಬಂಧನಗಳನ್ನು ಬಿಡಿಸಿಕೊಳ್ಳೋದಕ್ಕೆ ಏನೇನು ಬೇಕು ಅಷ್ಟು ಸಾಧನೆಗಳನ್ನು ಮಾತ್ರ ಮಾಡಿ ನಿಮಗೆ ಸತ್ಯ ಎನ್ನುವುದರ ಸಾಕ್ಷಾತ್ಕಾರ ಇದೆಯಲ್ಲ ನಿಮಗೆ ಕಟ್ಟಿಟ್ಟ ಬುತ್ತಿ ಅದು ಪ್ರತಿಯೊಬ್ಬರ ಅಧಿಕಾರ ಅವಕಾಶ ಅದು ಕಂಡುಕೊಳ್ಳೋದೇ ನಿಮ್ಮ ಗುರಿ ಅದೇ ಮಾಡಬೇಕು ನೀವು ಶ್ರೀರಾಮಕೃಷ್ಣರು ಇದೇ ಸತ್ಯವನ್ನು ಹೇಳಿದರು ಮನುಷ್ಯನ ಗುರಿ ಸಾಕ್ಷಾತ್ಕಾರ ಅಂದರು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದರು ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅದು ಅಂತ ಈ ಕಠೋಪನಿಷತ್ನಲ್ಲೂ ಅದೇ ಹೇಳಿತು ಉತ್ಷ್ಟತ ಜಾಗೃತ ನೀವು ಎಚ್ಚೆತ್ತುಕೊಳ್ಳಿ ಜಾಗೃತರಾಗಿ ಸತ್ಯವನ್ನು ಕಂಡುಕೊಳ್ಳಿ ಅದನ್ನು ಕಂಡುಕೊಳ್ಳೋದಕ್ಕೆ ಯಾವ ಗುರುಗಳ ಬಳಿಗೆ ಹೋಗಬೇಕೋ ಹೋಗಿ ಅವರ ಬಳಿ ಹೋಗಿ ಅವರ ಮುಂದೆ ನಿಮ್ಮನ್ನು ಒಪ್ಪಿಸ್ಕೊಳ್ಳಿ ಅವರಿಂದ ಉಪದೇಶ ಪಡೆಯಿರಿ ಸತ್ಯವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತೆ ಈ ರೀತಿ ಇದನ್ನು ಕಂಡುಕೊಂಡಾಗಲೇ ಮಾನವ ದೇವನಾಗ್ತಾನೆ ಮೃತ್ಯುವಿನ ಆ ಹಿಡಿತದಲ್ಲಿ ಇದ್ದಂಥವನು ಅದನ್ನು ದಾಟಿ ಬಂದು ನಚಿಕೇತನ ಹಾಗೆ ಅಮರನಾಗ್ತಾನೆ ಈ ಕಠೋಪನಿಷತ್ತಿನ ಪ್ರಧಾನ ತತ್ವ ಇರುವುದೇ ಈ ವಿಚಾರದಲ್ಲಿ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸೀರಸ್ತು